ಬೆಂಗಳೂರು ಬೆಂಗಳೂರಿನ ನಾಗಸ್ವರ ವಿದ್ವಾಂಸರು ಬೆಂಗಳೂರು ಬಾಯಿ ಹಾಡಿಕೆಗೂ ವೀಣೆ ಮೊದಲಾದ ಸೂಕ್ಷ್ಮ ವಾದ್ಯಗಳಿಗೂ ಮೈಸೂರು ಪಟ್ಟಣದಷ್ಟು ಪ್ರಶಸ್ತವಾಗಿರಲಿಲ್ಲವೆಂದು ಹೇಳಿದೆ ಆದರೆ ಮೇಳದ ವಿಷಯದಲ್ಲಿ ಬೆಂಗಳೂರಿನ ಪ್ರಶಸ್ತಿ ಹೆಚ್ಚಿನದೆಂದು ಹೇಳಬಹುದು ಓಲಗದವರು ಬೆಂಗಳೂರಿನಲ್ಲಿ ತಕ್ಕಷ್ಟು ಪ್ರೋತ್ಸಾಹ ಆ ಕಾಲದಲ್ಲಿ ತಾಲೂಕು ಟೌನ್ಗಳಲ್ಲಿಯೂ ಒಳ್ಳೊಳ್ಳೆಯ ಮೇಳಗಾರರಿದ್ದರು ಪುರಾತನ ದೇವಸ್ಥಾನಗಳು ಮಠಗಳು ಇದ್ದ ಕಡೆ ಪ್ರಶಸ್ತಿ ಹೆಚ್ಚಾಗಿರುವುದು ಸ್ವಾಭಾವಿಕ ಮುಳಬಾಗಿಲಿನಲ್ಲಿ ಬಹಳ ಸೊಗಸಾಗಿ ಮೇಳ ನುಡಿಸುವವರಿದ್ದರು ಅವರಲ್ಲಿ ವೆಂಕಟಪ್ಪ ಎಂಬುವ ಮುಖ್ಯರು ಇವರ ಮೇಳದ ಸೊಗಸು ಮೆಚ್ಚಿಕೊಂಡ ಒಬ್ಬ ಮಠಾಧೀಶ್ವರರು ಅವರಿಗೆ ಒಂದು ಬೆಳ್ಳಿಯ ಮೇಳವನ್ನು ಮಾಡಿಸಿಕೊಟ್ಟಿದ್ದರು ವೆಂಕಟಪ್ಪನವರು ಮರ್ಯಾದೆಯಾಗಿ ಆ ಬೆಳ್ಳಿಯ ಮೇಳವನ್ನು ಹೆಗಳ ಮೇಲೆ ತರಿಸುತ್ತಿದ್ದರು ಊದುತ್ತಿದ್ದುದು ಅವರಿಗೆ ರೂಢಿಯಾದ ಮರದ್ದನ್ನು ಮುನಿವೆಂಕಟಪ್ಪ ಹಲಸೂರಿನ ಮುನಿವೆಂಕಟಪ್ಪನವರು ಒಳ್ಳೆಯ ವಿದ್ವಾಂಸರು ಆರ್ಕಾ ಶ್ರೀನಿವಾಸಾಚಾರ್ಯರವರು ಮುನಿಸಿಪಲ್ ಪಾರ್ಕಿನಲ್ಲಿ ಮಹಾರಾಜ್ ಮಹಾಜನರ ಸಂತೋಷಕ್ಕಾಗಿ ಭಾನುವಾರ ಸಂಜೆ ಓಲಗಾ ನಡೆಯುವಂತೆ ಏರ್ಪಾಟು ಮಾಡಿದಾಗ ಮುನಿವೆಂಕಟಪ್ಪನವರು ಅಲ್ಲಿ ನುಡಿಸುತ್ತಿದ್ದರು ಒಂದು ದಿನ ಸಂಜೆ ಅವರ ಕಚೇರಿ ನಡೆಯುತ್ತಿದ್ದಾಗ ಮೇಳವನ್ನು ಬದಿಗಿಟ್ಟು ಕೈಯಲ್ಲಿ ತಾಳ ತೋರಿಸುತ್ತಿದ್ದರು ಶಿಷ್ಯನೊಬ್ಬ ನಡೆಸುತ್ತಿದ್ದ ಒಬ್ಬಾತ ಮುನಿವೆಂಕಟಪ್ಪನವರ ಬಳಿಗೆ ಹೋಗಿ ತಾವು ಬಂದಿರೋದು ನಿಮ್ಮ ಮೇಳ ನಾವು ಬಂದಿರೋದು ನಿಮ್ಮ ಮೇಳ ಕೇಳೋದಕ್ಕೆ ಶಿಖನಾರುಗಳನ್ನು ಮುಂದೆ ಬಿಟ್ಟ ಬಿಟ್ಟಿದ್ದೀರಲ್ಲ ಎಂದು ಕೇಳಿದ ಮುನಿವೆಂಕಟಪ್ಪನವರು ನಕ್ಕು ಹೇಳಿದರು ಸ್ವಾಮಿ ಈ ಹೊತ್ತಿನ ಶಿಕನಾರೇ ನಾಳೆಯ ವಿದ್ವಾಂಸ ಹುಡುಗ ಚೆನ್ನಾಗಿ ನಡೆಸುತ್ತಾನೆ ಹೀಗೆ ಹೊರಗೆ ಅಭ್ಯಾಸವಾದರೆ ಅವನ ವಿದ್ಯೆ ಬೆಳೆಯುತ್ತದೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಇನ್ನೊಬ್ಬ ಬೆಂಗಳೂರಿನ ವಿದ್ವಾಂಸ ನಾಗಭೂಷಣಂ ಎಂಬಾತ ಈತ ದಕ್ಷಿಣ ದೇಶದಲ್ಲಿ ವಿದ್ಯೆ ಕಲಿತು ಬಂದವನು ಹತ್ತಿಪ್ಪತ್ತು ಮೆಡಲುಗಳನ್ನು ಸಂಪಾದಿಸಿಕೊಂಡಿದ್ದ ಆತನದು ಒಳ್ಳೆಯ ಘನವಾದ ಸಂಗೀತ ಆತ್ ನರಸಿಂಹಾಚಾರ್ಯರುಚಾರ್ಯರು ಆತನ ಕಲಾಕೌಶಲವನ್ನು ತುಂಬಾ ಮೆಚ್ಚಿಕೊಂಡಿದ್ದರು ಇನ್ನೊಬ್ಬ ಹೆಸರುವಾಸಿಯಾಗಿದ್ದವನು ಮುನಿವೆಂಕಟದಾಸಯ್ಯ ಎಂಬಾತ ಈತನ ವಾದನವು ಕೇಳಲು ತುಂಬಾ ಉಲ್ಲಾಸಕರವಾದದ್ದು ಕೆಲವು ಕಾಲ ಈತನು ಶಂಕರಮಠದಲ್ಲಿ ಆಚಾರ್ಯ ದೇವಾಲಯದಲ್ಲಿ ಸೇವೆ ನಡೆಸುತ್ತಿದ್ದ ಬಸವನಗುಡಿಯಲ್ಲಿ ವಸಂತಪುರದ ರಾಮಯ್ಯ ಹಾಗೆಯೇ ಪ್ರಸಿದ್ಧ ಹೀಗೆ ಬಹುಮಂದಿ ಮೇಳದ ವಿದ್ವಾಂಸರು ಬೆಂಗಳೂರಿನಲ್ಲಿದ್ದರು ಬೆಂಗಳೂರಿನಲ್ಲಿ ಮೇಳದ ಸಂಭ್ರಮ ಪ್ರತಿ ವರ್ಷವೂ ಮೂರು ಸಂದರ್ಭಗಳಲ್ಲಿ ಇರುತ್ತಿತ್ತು ಕರಗ ಚೈತ್ರ ಮಾಸದಲ್ಲಿ ಪಟ್ಟಣದ ನಾನಾ ಬೀದಿಗಳ ದೇವಸ್ಥಾನದ ಮಂಡಳಿಗಳಿಗೆ ಉತ್ಸವ ವಿಷಯದಲ್ಲಿ ಪರಸ್ಪರ ಸ್ಪರ್ಧೆ ಬಳ್ಳಾಪುರ ಪೇಟೆಯ ರಂಗಸ್ವಾಮಿ ದೇವಾಲಯ ಉಪ್ಪಾರ ಪೇಟೆ ನರಸಿಂಹಸ್ವಾಮಿ ದೇವಾಲಯ ತುಪ್ಪತಾಂಜನೇಯನ ದೇವಾಲಯ ನರಗತರ ಪೇಟೆಯ ಕಾಳಮ್ಮನ ದೇವಾಲಯ ಅಣ್ಣಮನ ದೇವಾಲಯ ಕೋಟೆಯ ಜಲಕಂಠೇಶ್ವರ ದೇವಾಲಯ ಆಂಜನೇಯ ದೇವಾಲಯ ಈ ಮತ್ತು ಇತರ ದೇವಾಲಯಗಳ ಸೇವಾ ಕರ್ತರುಗಳು ಆರು ತಿಂಗಳಿಗೆ ಮುಂಚೆಯೇ ಹೂವಿನವರಿಗೋ ಓಲಗದವರಿಗೂ ಮುಂಗಡ ಹಣ ಕೊಟ್ಟು ಒಪ್ಪಂದ ಮಾಡಿಕೊಂಡಿರುತ್ತಿದ್ದರು ಓಲಗಕ್ಕಾಗಿ ಪೈಪೋಟಿ ನಡೆದು ದಕ್ಷಿಣ ದೇಶದ ದೇಶದಿಂದ ಮೇಳಗಾರರು ಬರುತ್ತಿದ್ದರು ಇವರಲ್ಲಿ ನನಗೆ ತಿಳಿದಾತ ಸುಬ್ರಹ್ಮಣ್ಯ ಪಿಳ್ಳೆ ಹಗಲು ಆತ ಕೈಗೆ ಸಿಗುತ್ತಿರಲಿಲ್ಲ ಸಂಜೆ ಗೊತ್ತಾದ ಹೊತ್ತಿಗೆ ಓಲಗ ಕೈಯಲ್ಲಿ ಹಿಡಿದು ನಿಂತನೆಂದರೆ ಆತನ ವೈಖರಿಯ ವೈಖರಿ ನಾಗಸ್ವರದ ಸುಖವನ್ನು ಅನುಭವಿಸಬೇಕೆನ್ನುವರು ಮೇಳಗಾರರಿಂದ ಒಂದೆರಡು ಸರ್ಲಾಂಗುಗಳ ದೂರದಲ್ಲಿರಬೇಕು ಅದು ರಾತ್ರಿ ಹತ್ತು ಗಂಟೆ ಕಳೆದ ಮೇಲೆ ವಾತಾವರಣದಲ್ಲಿ ಧೂಳು ಇತರ ಶಬ್ದಗಳು ತರಂಗಗಳು ಕಡಿಮೆಯಾಗಿರುವ ಕಾಲದಲ್ಲಿ ನಾದಲಹರಿ ಅಲೆ ಅಲೆಯಾಗಿ ಹರಿದು ಬರುತ್ತದೆ ಸ್ವರಶುದ್ದಿ ರಾಘವಯ್ಯ ರ ಇವನ್ನು ಸುಬ್ರಹ್ಮಣ್ಯ ಪಿಳಿಯ ನಾಗಸ್ವರದಿಂದ ಕೆಳಬೇಕು ಇಂಥ ವಿದ್ವಾಂಸರನ್ನು ಅವರ ನಾಲ್ಕಾರು ಗುಂಪುಗಳನ್ನು ಕರಗದ ದಿವಸಕ್ಕೆ ಕರೆಸುತ್ತಿದ್ದರು ನಾನು ಸುಮಾರು ಹತ್ತು ಹನ್ನೆರಡು ವರ್ಷ ಆ ಸಂತೋಷವನ್ನು ಅನುಭವಿಸಿದ್ದೇನೆ ರಾತ್ರಿ ಹನ್ನೆರಡು ಗಂಟೆಯ ವೇಳೆಗೆ ಕೋಟೆ ಆಂಜನೇಯ ಸ್ವಾಮಿ ಗುಡಿಯ ಬಳಿ ಜನ ಸಮರ್ದ ಕಡಿಮೆಯಾಗಿರುವ ಕಡೆ ನಿಂತರೆ ದೊಡ್ಡ ದೊಡ್ಡ ಪೇಟೆಯ ಗಮ ಗಮಾಯಿಸುವ ಮಲ್ಲಿಗೆ ವಾಸನೆಯು ತರಂಗ ತರಂಗವಾಗಿ ಹರಿದು ಬರುವ ನಾಗಸ್ವರ ನಾದದ ಇಂಪು ಮನಸ್ಸನ್ನು ಪರವಶವನ್ನಾಗಿ ಮಾಡುತ್ತಿದ್ದವು ತರಗಕ್ಕಾಗಿ ಬಂದ ಮೇಳದವರ ಗುಂಪು ಎರಡು ಮೂರು ದಿನ ಇರುತ್ತಿತ್ತು ದೇವರುಗಳ ಮೆರವಣಿಗೆಗೆ ಮೆರವಣಿಗೆ ಬೀದಿಗಳಲ್ಲೆಲ್ಲಾ ಬಂದು ಆ ಓಲಗದ ಸೊಂಪು ಮನೆ ಲಭಿಸುತ್ತಿತ್ತು ಬೆಂಗಳೂರಿನ ಎರಡನೇ ಓಲಗದ ಸಂದರ್ಭ ಗಣೇಶ ಚೌತಿಯದು ಇದು ಮರಾಠಿ ಭಾಷೆ ಮಾತನಾಡುವ ಜನರಲ್ಲಿ ವಿಶೇಷ ಬೆಂಗಳೂರಿನ ಸಂತೂಸಾಪೇಟೆ ಚಿಕ್ಕಪೇಟೆ ರಾಣಾಸಿಂಗ್ಪೇಟೆ ಮುಂತಾದ ಕಡೆಗಳಲ್ಲಿರುವ ಪಟ್ಟೆಗಾರರು ದರ್ಜಿಗಳು ಮುಂತಾದ ಜನಾಂಗ ಒಂದೊಂದು ದಿನ ಬೇಳ ಮಾಡಿಸಿಕೊಂಡು ಮೆರವಣಿಗೆ ಹೊರಡುತ್ತಿದ್ದರು ಅವರಲ್ಲಿ ಪ್ರಮುಖರಾದವರು ಪನ್ನೀರು ಹೂವಿನ ಹಾರವನ್ನು ಕೈಯಲ್ಲಿ ಹಿಡಿದು ದಾರಿಯಲ್ಲಿ ಅವರಿಗೆ ಕಾಣಬಂದ ದೊಡ್ಡ ಹೂಗಂಧಗಳನ್ನು ಸಮರ್ಪಿಸುತ್ತಿದ್ದರು ಅದಕ್ಕಿಂತ ಮಿಗಿಲಾದದ್ದು ಆ ಓಲಗದ ಸವಿ ಇದು ಐವತ್ತು ವರ್ಷಗಳ ಕೆಳಗಿನ ಮಾಸ್ತು ಆ ಸಂಭ್ರಮ ಉಂಟೋ ಇಲ್ಲವೋ ನಾನು ಅರಿಯೇ ಮೂರನೆಯದು ಅಲಸೂರಿನಲ್ಲಿ ಸೋಮೇಶ್ವರ ಸ್ವಾಮಿಯ ರಥೋತ್ಸವ ಕಾಲದ್ದು ಆಗಣ ಹೂ ಪಾಲಕಿಯ ಉತ್ಸವ ಬೇಸಿಗೆಯ ಒಂದು ಹುಣ್ಣಿಮೆಯ ಬೆಳಗು ಬೆಳದಿಂಗಳಿನಲ್ಲಿ ಅದಕ್ಕಾಗಿ ಜನ ಚಾಮರಾಜಪೇಟೆಯಿಂದ ಸಹ ತಂಡತಂಡವಾಗಿ ಹೋಗುತ್ತಿದ್ದರು ಆಗಿನ ಓಲಗ ಭರ್ಜರಿ ಓಲಗ ಒಂದು ಸಾರಿ ಒಬ್ಬ ಸಂಗೀತ ವಿದ್ವಾಂಸರು ಅಲಸೂರಿಗೆ ಹೋಗಿ ಆ ಓಲಗವನ್ನು ಕೇಳಿ ಬಂದ ಮೇಲೆ ನಾನು ಅವರನ್ನು ಕೇಳಿದೆ ಓಲಗ ಹೇಗಿತ್ತೆಂದು ನಾನು ಯಾವ ಕಾರಣದಿಂದಲೋ ಆ ಸಾರಿ ಹೋಗಲಾಗಲಿಲ್ಲ ಆ ವಿದ್ವಾಂಸರು ಹೇಳಿದರು ಸ್ವಾಮಿ ನಾನು ದೂರದಲ್ಲಿ ನಿಂತು ಕೇಳಿದೆ ಅದು ವೀಣೆಯೋ ಪಿಟೀಲೋ ಕೇಳ ಕೊಡಲೋ ಎನ್ನುವ ಹಾಗಿತ್ತು ಅದರ ನಾದ ಸಂಗೀತವೆಂದರೆ ಅದು ಸಂಗೀತ ಇದೆಲ್ಲಾ ಗತವೈಭವವೆಂದು ನನಗನಿಸುತ್ತದೆ ಈಗ ಬೆಂಗಳೂರಿನಲ್ಲಿ ನಾನು ಯಾವಾಗಲಾದರೂ ಚೆನ್ನಾಗಿತ್ತಲ್ಲ ಅದು ಯಾರು ಎಂದರೆ ಯಾರೋ ದಕ್ಷಿಣ ದೇಶದವರು ಎನ್ನುತ್ತಾರೆ ದಕ್ಷಿಣ ದೇಶದವರು ಮಹಾವಿದ್ವಾಂಸರು ಅವರು ಅವಶ್ಯವಾಗಿ ಬೆಂಗಳೂರಿಗೆ ಬರಬೇಕಾದದ್ದು ಅದು ಸಂತೋಷದ ವಿಷಯವೂ ಹೌದು ಆದರೆ ಬೆಂಗಳೂರಿನವರು ಹಾಗೆ ಮೇಲಕ್ಕೆ ಬರಬೇಡವೇ ಅತಿಶಯ ನಿಷ್ಠೆ ದಕ್ಷಿಣ ದೇಶದಲ್ಲಿ ನಾಗಸ್ವರದ ಕಲೆ ಸೊಂಪಾಗಿ ಬೆಳೆದಿದೆ ಮತ್ತು ಬೆಳೆಯುತ್ತಿದೆ ನನ್ನ ಸ್ನೇಹಿತರಾದ ಎ ಶೇಷಗಿರಿ ರಾಯರು ಮದ್ರಾಸ್ ಪ್ರಾಂತದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಹುದ್ದೆಯಲ್ಲಿದ್ದವರು ಅವರು ಒಂದು ಮಾತು ಹೇಳಿದರು ತಮಿಳು ದೇಶದ ಯಾವುದೋ ಒಂದು ಹಳಿಗೆ ಬಿರು ಹೋಗಿದ್ದಾಗ ಅಲ್ಲಿಯ ಗುಡಿಯ ಮೇಳವನ್ನು ಕೇಳಿ ಆನಂದವರಿತರಾಗಿ ಆ ಮೇಳದಾತನನ್ನು ಬೆಂಗಳೂರಿಗೆ ಒಂದು ಸಾರಿ ಬಂದು ಎರಡು ಮೂರು ದಿನ ಇದೆ ಇರಲಾಗುತ್ತದೆಯೇ ಖರ್ಚು ವೆಚ್ಚಗಳನ್ನೆಲ್ಲ ನಾವು ನೋಡಿಕೊಳ್ಳುತ್ತೇವೆ ಎಂದರಂತೆ ಅದಕ್ಕೆ ಉತ್ತರವಾಗಿ ಆತ ಹೇಳಿದ ಸ್ವಾಮಿ ಈ ದೇವಾಲಯದ ಸೇವೆಗಾಗಿ ಕೊಟ್ಟಿರುವ ಇನಾಮ್ ಜಮೀನಿನಿಂದ ನಮ್ಮ ಜೀವನ ನಿಮಗೆ ಯಾವ ರಾಗವನ್ನಾದರೂ ಕೇಳಬೇಕೆಂದು ಇಷ್ಟವಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ ಅದನ್ನು ನಮಗೆ ಬಂದಂತೆ ಇಲ್ಲಿಯೇ ಸಂತೋಷದಿಂದ ನುಡಿಸುತ್ತೇವೆ ತಾವು ಕೇಳಬಹುದು ಬೇಕಾದವರು ಕೇಳಬಹುದು ಆದರೆ ಈ ಸನ್ನಿಧಾನದಿಂದ ಹೊರಗಡೆ ನಾವು ಬರಲಾಗುವುದಿಲ್ಲ ತಮಿಳು ದೇಶದಲ್ಲಿ ಕಾವೇರಿಯ ಉಭಯ ತೀರಗಳಲ್ಲಿಯೂ ಇತರ ಸಣ್ಣ ದೊಡ್ಡ ನದಿಗಳ ತೀರಗಳಲ್ಲಿಯೂ ಮೈಲಿ ಮೈಲಿಗೂ ಒಂದು ದಿವ್ಯ ಕ್ಷೇತ್ರವಿರುತ್ತದೆ ಆ ನೂರಾರು ಗುಡಿಗಳಲ್ಲಿ ನಿತ್ಯ ಸೇವೆಗಾಗಿ ಸುಮಾರು ನೂರಾರು ನಾಗಸ್ವರ ಕುಟುಂಬಗಳು ಸ್ಥಿರವಾಗಿ ನೆಲೆಸಿರುತ್ತವೆ ಅದು ಸಂಗೀತ ವಿದ್ಯೆಗೆ ದಕ್ಷಿಣ ದೇಶದಲ್ಲಿರುವ ಭಾಗ್ಯ ಮಾಲ್ಕೌಸ್ ನನ್ನ ನಾಗಸ್ವರದ ಅನುಭವವನ್ನು ಕುರಿತು ಒಂದು ವಿಶೇಷ ಸಂಗತಿಯನ್ನು ಹೇಳಬೇಕೆನಿಸುತ್ತದೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ಮೂವತ್ತೈದರ ಸಮಯದಲ್ಲಿ ಆಗಿನ ಮಹಾರಾಜರ ವರ್ಷ ಉತ್ಸವ ಕಾಲದಲ್ಲಿ ಮೈಸೂರಿಗೆ ಹೋಗಿದೆ ಅಂದು ಬೆಳಿಗ್ಗೆ ಅರಮನೆಗೆ ಹೋದೆ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಇರಬಹುದು ಅಂಬಾವಿಲಾಶದ ತೊಟ್ಟಿಯಲ್ಲಿ ಸಭೆ ನೆರೆದಿತ್ತು ಸಭಾಮಂದಿರ ಶೋಭಾಯಮಾನವಾಗಿತ್ತು ಹುಮಾಲೆಗಳ ತೋರಣ ಅಲಂಕಾರಗಳ ಜೊತೆಗೆ ಆ ಭವನದ ಒಂದೊಂದು ಅಂಕಣದಲ್ಲೂ ಒಂದು ಗಾಜಿನ ನೀರಿನ ಚಿಲುಮೆ ಆಡುತ್ತಿತ್ತು ಅದರಲ್ಲಿ ಬುಗ್ಗೆಯಿಂದ ಮೇಲಕ್ಕೆದ್ದು ಅದರ ತಟ್ಟೆಯಲ್ಲಿ ಬೀಳುತ್ತಿದ್ದ ದಾರೆ ಪನ್ನೀರಿನದು ಸಭೆಯಲ್ಲಿ ಎಲ್ಲೆಲ್ಲಿಯೂ ಸೊಗಸಾದ ಪರಿಮಳ ಒಂದು ಕಡೆ ಮೂಲಗ ನಡೆಯುತ್ತಿತ್ತು ಅಲ್ಲಿ ನಾನು ಕೆಲವರು ಸ್ನೇಹಿತರ ನಡುವೆ ಕುಳಿತಿದ್ದೆ ನನ್ನ ಪಕ್ಕದಲ್ಲಿ ಸ್ನೇಹಿತರು ಎಷ್ಟು ಸುಖವಾಗಿದೆಯಪ್ಪ ಈ ರಾಗ ಇದು ಯಾವ ರಾಗ ಎಂದು ಕಿಸುಮಾ ಚಿನಲ್ಲಿ ಕೇಳಿದರು ನಾನು ಮೆಲದನೆಯಲ್ಲಿಯೇ ಯಾವುದೋ ಹಿಂದೋಳದ ಜಾತಿಗೆ ಸೇರಿದ ರಾಗ ಇರಬಹುದು ಎಂದೆ ನನ್ನ ಬಲಪಕ್ಕದಲ್ಲಿ ಬಿಡಾರಾಮ್ ಕೃಷ್ಣಪ್ಪನವರು ಕುಳಿತಿದ್ದರು ಅವರು ನನ್ನ ಕಿವಿಯಲ್ಲಿ ಇದು ಮಾಲ್ಕೌಸ್ ಎಂದು ಹೇಳಿದರು ಅವರ ಮುಖದ ಮೇಲೆ ಆಗ ಇದ್ದ ನನಗು ಅವರು ನನ್ನಲ್ಲಿ ತೋರಿದ ವಿಶ್ವಾಸ ಮೋಹಕವಾಗಿ ಆ ಪ್ರತಿಮೆ ನನ್ನ ನೆನಪಿನಲ್ಲಿ ನಿಂತಿದೆ ಆ ಬೆಳಗ್ಗೆ ನಾವು ಅನುಭವಿಸಿದ ಸುಖದ ಸವಿಯು ಹಾಗೆಯೇ ನಿಂತಿದೆ ಅದು ಮನಸ್ಸನ್ನು ಶಾಂತಿಗೆ ತಂದು ಪರವಸ್ತು ಧ್ಯಾನಕ್ಕೆ ಅನುಗೊಳಿಸುವ ರಾಗ ಮತ್ತು ರಾಗರೀತಿ ನಾವು ಗಂಧರ್ವರನ್ನು ಕೇಳಿಲ್ಲ ಆ ಹೊತ್ತಿನ ಮಾಲ್ಕೌಸ್ ಅದೇ ಗಂಧರ್ವ ಗಾನವೆಂದು ಭಾವಿಸುವಂತೆ ಇತ್ತು ಆಮೇಲೆ ನಾನು ವಿಚಾರಿಸಿದೆ ಆ ಮೇಳದವರು ಕಾಶಿಯ ಕಡೆಯವರಂತೆ ಅವರು ಊದುತ್ತಿದ್ದ ಶಹನ ಎಂದು ಕರೆಯುತ್ತಾರಂತೆ ಅರಸಿಕತೆ ಇಂತ ಕಲಾ ಪ್ರೋತ್ಸಾಹ ಪ್ರೋತ್ಸಾಹಕರನ್ನು ನಮ್ಮ ನವೀನ ರಾಜ್ಯ ಪದ್ಧತಿ ನಿರ್ಣಾಮ ಮಾಡಿದೆ ದೆಹಲಿಯಲ್ಲಾಗಲಿ ಲಕ್ನೋದಲ್ಲಾಗಲಿ ಅಂತ ವಾದ್ಯಗಾರರು ಇದ್ದಾರೆಯೇ ಇದ್ದಾರೆಯೋ ಅವರಿಂದ ಮಾಲ್ ಕೌಸ್ ರಾಗ ನುಡಿಸಿ ನಮ್ಮ ಇಂದಿನ ಬೀದಿ ಭಾಷಣದ ಪ್ರಭುಗಳು ವರ್ಷಕ್ಕೊಮ್ಮೆಯಾದರೂ ಕೇಳುವುದುಂಟು ಕೆಳುವವರ ಕಿವಿಗಳು ಸುಶಿಕ್ಷಿತವಾದ ಕಿವಿಗಳೋ ಈ ವಿಷಯವನ್ನೆಲ್ಲ ನಮ್ಮ ಪೂರ್ವಿಕರು ಅಮೂಲಾಗ್ರವಾಗಿ ಆಲೋಚನೆ ಮಾಡಿ ತಮ್ಮ ಬಹು ಸುಂದರವಾಗಿ ಹೇಳಿದ್ದಾರೆ ಸಂಗೀತ ಸಾಹಿತ್ಯ ರಸನ ವಿಘ್ನ ಸಾಕ್ಷಾತ್ ಪ್ರಶು ಪುಷ್ ಉಚ್ಚ ವಿಷಾಣಹೀನಃ ತೃಣಂನ ಕಾದನ್ನಪಿ ಜೀವಮಾನಃ ತೇಯಂ ಪರಮಂ ಪಶುನ ಸಂಗೀತ ಸಾಹಿತ್ಯಗಳ ರಸವನ್ನು ರುಚಿಸಲಾರದವನು ಪ್ರತ್ಯಕ್ಷವಾಗಿ ಎದುರಿಗೆ ನಿಂತ ಪಶುವೆ ಪಶು ಸಮಾನನು ಮಾತ್ರವಲ್ಲ ಪಶುವೇವನು ಹಾಗಾದರೆ ವ್ಯತ್ಯಾಸವೇನು ಬೇರೆ ಹಸುವಿಗೆ ಕೊಂಬು ಬಾಲಗಳುಂಟು ಇವನಿಗೆ ಕೊಂಬು ಬಾಲಗಳಿಲ್ಲ ಅಷ್ಟೆ ಪಶು ಹುಲ್ಲು ತಿನ್ನುತ್ತದಲ್ಲ ಇವನು ತಿನ್ನುತ್ತಾನೆ ತಿರು ತಿನ್ನುತ್ತಾನೋ ಎಂದರೆ ಇವನು ಹುಲ್ಲನ್ನೇನೂ ತಿನ್ನುವುದಿಲ್ಲ ನಿಜ ಆದರೆ ಇವನು ಸ್ವಂತ ವಿವೇಕದಿಂದ ಹುಲ್ಲನ್ನು ತಿನ್ನದೇ ಬಿಟ್ಟವನಲ್ಲ ಪಶುಗಳ ಅದೃಷ್ಟದಿಂದ ಇವನು ಹುಲ್ಲನ್ನು ತಿನ್ನುವುದಿಲ್ಲವೆನ್ನಬೇಕು ಅರ್ಥಾತ್ ಪಶುಗಳ ಅದೃಷ್ಟ ಕಡಿಮೆಯಾಗಿದ್ದರೆ ಇವನು ಹುಲ್ಲನ್ನು ತಿಂದು ಬಿಡುತ್ತಿದ್ದ